ಬೀದಿಯ ಮೇಲೆ ಹೊರಟಾಳು ಕೊರವಿ ಕೇರಿ ಕೆರಿಯ ಮೇಲೆ ಹೊರಟಾಳು ಕೊರವಿ ಕಣಿಯೋ ಕಣಿಯೋ ಎಂದು ಸಾರಿಯಾಳು ಬಾರಮ್ಮ ಕೊರವಂಜಿ ಬಾರೆ ನಮ್ಮನೆಗೆ ಬಾರಮ್ಮ ಕೊರವಂಜಿ ಬಾರೆ ನಮ್ಮನೆಗೆ ಬೀದಿ ಬೀದಿಯ ಮೇಲೆ ಹೊರಟಾಳು ಕೊರವಿ ಕೇರಿ ಕೇರಿಯ ಮೇಲೆ ಹೊರಟಾಳು ಕೊರವಿ ಕಣಿಯ ಕಣಿಯೋ ಎಂದು ಸಾರಾಳು कार मकौ बारे नमने कार मौरवंजी बारे नमने कासो कोटे कणि को रि काो नीन राशे कासो कोटे कणि को, को रि ಕಾಸು ನಮ್ಮನೆಯ ಮುತ್ತಿನ ರಾಹಿ ಒಂಟೆ ಕೊಟೆವು ನಾವು ಕಣಿ ಹೇಳೆ ಕೊರವಿ ಒಂಟೆ ನಮ್ಮನೆಯ ಕುಂಟೆಮ್ಮೆ ಹಿಂಡು ಒಂಟೆ ಕೊಟೆವು ನಾವು ಕಣಿ ಹೇಳೆ ಕೊರವಿ ಒಂಟೆ ನಮ್ಮನೆಯ ಕುಂಟೆಮ್ಮೆ ಹಿಂಡು ಇನ್ನೇನು ಬೇಕಮ್ಮಿ ಭಿನ್ನಾನಿ ಕೊರವಿ ಮತ್ತೇನು ಬೇಕಮ್ಮಿ ಮಾಯಾವಿ ಕೊರವಿ ಮತ್ತೇನು ಬೇ ಸಂಭಿಮಯವಿ ಕೊರವಿ ಹಾಡುವುದು ಆಡುವುದು ಅಲ್ಲಿ ಇಲ್ಲಿ ನೋಡುವುದು ಬೆಳಿ ಬಂದ ಜನರಿಗೆಲ್ಲ ಒಳ್ಳೆ ಕಣಿ ಹೇಳುವುದು ಹಾಡುವುದು ಆಡುವುದು ಅಲ್ಲಿ ಇಲ್ಲಿ ನೋಡುವುದು ಬೆಳಿ ಬಂದ ಜನರಿಗೆಲ್ಲ ಒಳ್ಳೆ ಕಣಿ ಹೇಳುವುದು ಬದುಕಮ್ಮನಿ ಬದುಕಮ್ಮಿ ಬದುಕಮ್ಮನಿ ಬದುಕಮ್ಮಿ ಬಳಿಗಾಲ ಮನೆಗೆ ಹೋಗಿದ್ದೆ ಮಗಳೇ ಬಾಳೆಗ ಮರದಲ್ಲಿ ಮಲಗಿದ್ದೆ ಮಗಳೇ ಬಳಿಗಾಲ ಮನೆಗೆ ಹೋಗಿದ್ದೆ ಮಗಳೇ ಬಾಳೆಗ ಮರದಲ್ಲಿ ಮಲಗಿದ್ದೆ ಮಗಳೇ ಬ್ಯಾಡರ ಕಳೀಲಿನ ಗಿಡದಾವೆ ಮಗಳೆ ೇ ಬಾರಿಯ ಪೂದೆಯು ಹಾಕಲು ಬೇಕು ಬ್ಯಾರರ ಗಾಲೆ ನಿನ ಗಿರ್ಜಿಯ ಮಗನೆ ಬಾರಿಗೆ ಪೂದೆಯು ಹಾಕಲು ಬೇಕು ಮತ್ತೊಮ್ಮೆ ಬರುವೆನು ಮರೆಯದಿರಿ ಕನ್ಯಾನ ಹೇಳುವೆ ಆನಂದದಿ ಮತ್ತೊಮ್ಮೆ ಪರ್ವೇನು ಮರೆಯದಿರಿ ಕನ್ಯಾನ ಹೇಳುವೆ ಆನಂದದಿ kinta koravanjhi neyellu kaniri valavina kaniyo nanamma kinta koravanjhi neyellu kaniri valavina kaniyo nanamma valavina kaniyo nanamma valavina kaniyo